ಓಂ ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓಂ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುಣಚ ಶ್ರೀ ಶಂಕರಾಚಾರ್ಯ ಆದಿಶಂಕರ ಭಗವತ್ಪಾದ ವಿರಚಿತ ಆತ್ಮಬೋಧ ಅದರಲ್ಲಿ ಈಗ ಹದಿನಾಲ್ಕನೇ ಅಧ್ಯಾಯವನ್ನು ನೋಡಲಿಕ್ಕಿದ್ದೇವೆ ಹದಿನಾಲ್ಕನೇ ಶ್ಲೋಕ ಕ್ಷಮಿಸಿ ಅಧ್ಯಾಯ ಅಲ್ಲ ಹದಿನಾಲ್ಕನೇ ಶ್ಲೋಕವನ್ನು ನೋಡಲಿಕ್ಕಿದ್ದೇವೆ ಶೃತಿಸ್ಮೃತಿಪುರಲ ಕರುಣಾಲಯ ನಮಿ ಭಗವತ್ಪಾದ ಶಂಕರ ಲೋಕ ಶಂಕರ ಶಂಕರಂ ಶಂಕರಾಚಾರ್ಯ ಕೇಶವಂ ಬಾತರಾಯಣ ಸೂತ್ರ ಭಾಷ್ಯಕೃತ ವಂದೇ ಭಗವಂತೌನೃತಿ ಆಶ್ರಯಸ್ಥವಾದ ಲೋಕಕ್ಕೆ ಮಂಗಳನ್ನುಂಟು ಮಾಡತಕ್ಕಂತಹ ಭಗವಂತನ ಚರಣಸ್ವರೂಪರಾದಂತಹ ಭಗವಂತನ ಅವತಾರವೇ ಆದಂತಹ ಭಗೋತ್ಪಾದರಾದಂಥ ಶಂಕರರನ್ನು ನಮಸ್ಕರಿಸುತ್ತೇನೆ ಸಾಕ್ಷಾತ್ ಶಂಕರನವತಾರ ಸ್ವರೂಪರಾದ ಶಂಕರಾಚಾರ್ಯರನ್ನು ಹಾಗೇ ಸಾಕ್ಷಾತ್ ವಿಷ್ಣುವಿನವತಾರರಾದಂತಹ ಬಾದರಾಯಣ ವ್ಯಾಸರನ್ನು ಬದರಿಕಾಶ್ರಮವಾಸಿಯಾದಂಥ ವ್ಯಾಸರನ್ನು ಬ್ರಹ್ಮಸೂತ್ರವನ್ನು ಬರೆತಕ್ಕಂತಹ ವ್ಯಾಸರು ಹಾಗೂ ಅದಕ್ಕೆ ಭಾಷ್ಯವನ್ನು ಬರತಕ್ಕಂಥ ಶಂಕರಾಚಾರ್ಯರು ಶಿವನವತಾರದಂತಹ ಶಂಕರಾಚಾರ್ಯರು ವಿಷ್ಣುವವತಾರಂತಹ ವ್ಯಾಸರು ಸೂತ್ರ ಭಾಷ್ಯಕೃತವು ವಂದೇ ಭಗವಂತೌ ಪುನಃ ಪುನಃ ಸೂತ್ರ ಮತ್ತು ಭಾಷೆಯನ್ನು ಬರೆದಿರತಕ್ಕಂಥ ಈ ಭಗವಂತರು ಇಬ್ಬರನ್ನು ಕೂಡ ಮತ್ತೆ ಮತ್ತೆ ನಮಸ್ಕರಿಸ್ತೀನಿ ಈಗ ಶ್ರೀ ಶ್ರೀ ಸಚಿನಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಬ್ರಹ್ಮಲೀನರು ಬ್ರಹ್ಮನಿಷ್ಠರು ಅವಧೂತರು ಇವರ ಚರಣೆಗಳಿಗೆ ವಂದಿಸುತ್ತಾ ವಿದ್ವಾನ್ ಮಹಾಮಹೋಪಾಧ್ಯಾಯ ವೇದಾಂತವಾರಿ ವೇದವಾರಿಧಿ ವೇದಬ್ರಹ್ಮ ವಜ್ರವೇದಾಂತಿಗಳಾದಂಥ ಡಾಕ್ಟರ್ ಕೆ ಜಿ ಸುಬ್ರಹ ಇವರ ಸದ್ಗುರುಗಳಾದ ಇವರ ಪದತಲೆಗಳಲ್ಲಿ ವಂದಿಸುತ್ತಾ ಆತ್ಮ ಆತ್ಮಬೋಧ ಎನ್ನತಕ್ಕಂಥ ಈ ಶಂಕರಾಚಾರ್ಯ ಕೃತಿಯಲ್ಲಿ ಹದಿನಾಲ್ಕನೇ ಶ್ಲೋಕವನ್ನು ಇವತ್ತು ನೋಡೋಣ ಅನಾಚ್ಯ ಕಾರಣೋಪಾಧಿರುಚ್ಯತೆ ಆತ್ಮದ ಸೋಪಾಧಿಕ ರೂಪ ಹೇಳ್ತಾ ಇದ್ದಾರೆ ಇದರಲ್ಲಿ ಉಪಾಧಿತ್ರದನ್ಯಾ ಆತ್ಮನವಧಾರ ಅನಾ ಅವಿದ ಅ ನಿರ್ವಾಚ್ಯ ಕಾರಣ ಉಪಧಿ ಉಚ್ಯತೆ ಉಪಾಧಿತ್ರಿತಯ ಉಪಾಧಿತ್ರಯತ್ ಅನ್ಯಂ ಆತ್ಮನ ಅವಧಾರಯೇತ್ ಅಂದರೆ ಅನಿರ್ವಾಚ್ಯವಾದಂತಹ ಅವಿದ್ಯು ಅನಿರ್ವಾಚ್ಯವೆಂಬುದು ಇದೇ ಕಾರಣಶರೀರವೆಂಬುದು ಭಾಷ್ಯ ಗ್ರಂಥಗಳಲ್ಲಿ ಕಂಡುಬರುವುದಿಲ್ಲ ಅನಿರ್ವಾಚ್ಯ ಅಂತೇಳಿ ಹೇಳಿದರೆ ಸತ್ತಲ್ಲ ಅಸತ್ವಲ್ಲ ಸದಸತ್ತು ಅಲ್ಲ ಅಂದರೆ ಇರುವಂಥದ್ದು ಅಲ್ಲ ಇಲ್ಲದಿರುವಂಥದ್ದು ಅಲ್ಲ ಅದೆರಡೂ ಅಲ್ಲ ಇಂತಹ ಒಂದು ಬಗೆಯ ತತ್ವವೆಂದು ಈಗಿನ ವೇದಾಂತಗಳು ಹೇಳ್ತಾರೆ ಅವಿದ್ಯೆ ಹಾಗೆ ಅನಿರ್ವಾಚ್ಯವಾದಂತಹ ಹೇಳಲು ಅದು ಏನು ಅಂಥೇಳಿ ಸಾಧ್ಯವಿಲ್ಲದಂತಹ ಅನಿರ್ ವಚನೀಯವಾದ ಅಥವಾ ಅವರ್ಣನೀಯವಾದಂತಹ ಅನಾದ್ಯ ಅನಾದಿಯೂ ಆಗಿರ ಆಗಿರತಕ್ಕಂತಹ ಅನಾದಿ ಅವಿದ್ಯಾ ಇದು ಯಾಕೆ ಅವಿದ್ಯೆ ಬಂತು ಅಂತೇಳಿ ನಮ್ಗೆ ಗೊತ್ತಾಗ ಯಾಕಂದರೆ ಮೊದಲ ಸೃಷ್ಟಿ ಆಗುವಾಗ ಅವಿದ್ಯೆ ಇಲ್ಲಿಂದ ಬಂತು ಒಬ್ಬ ವ್ಯಕ್ತಿ ಕರ್ಮ ಮಾಡಿದ ನಂತರ ಅವನಿಗೆ ಅವಿದ್ಯೆ ಅಜ್ಞಾನ ಅಂದರೆ ಪಾಪ ಪುಣ್ಯಗಳು ಬರ್ತವೆ ಅದಕ್ಕಿಂತ ಮೊದಲು ಆರಂಭದ ಸೃಷ್ಟಿ ಆರಂಭದಲ್ಲಿ ಹೇಗೆ ಉಂಟಾಯಿತು ಹಾಗಾಗಿ ಆ ವಿದ್ಯೆಯು ಕೂಡ ಈ ವಿದ್ಯೆಯಂತೆ ಜ್ಞಾನದಂತೆಯೇ ಅಜ್ಞಾನ ಕೂಡ ಅನಾದಿ ಅಂತೇಳಿ ಹೇಳ್ತಾರೆ ಹಾಗೆ ಈ ಜ್ಞಾನವನ್ನು ಹೇಗೆ ಬಾಯಲ್ಲಿ ಹೇಳಲಿಕ್ಕೆ ಸಾಧ್ಯಲ್ಲೋ ಅನುಭವಿಸದಿರಬೇಕು ಅದೇ ರೀತಿ ಅವಿದ್ಯೆಯು ಕೂಡ ಅನಿರ್ವಚನೀಯ ಅಂತೇಳಿ ಹೇಳಿ ಹೇಳ್ತಾರೆ ಅನಿರ್ವಾಚ್ಯವಾದಂತಹ ಅನಾದಿ ಅವಿದ್ಯ ಅನಾದಿಯೂ ಆದಂತಹ ಅವಿದ್ಯೆಯು ಕಾರಣೋಪಾಧಿ ರುಚ್ಯತೆ ಕಾರಣಕ್ಕೆ ಉಪಾಧಿ ಅಂತೇಳಿ ಅನ್ನಿಸ್ತದೆ ಅಂದರೆ ಕಾರಣ ಶರೀರ ಅಂತೇಳಿ ಹೇಳಲ್ಪಡ್ತದೆ ಅಂತ ಈಗಾಗಲೇ ನಾವು ಸೂಕ್ಷ್ಮ ಶರೀರ ಸ್ಥೂಲ ಶರೀರಗಳನ್ನು ತಿಳ್ಕೊಂಡೆವು ಸ್ಥೂಲ ಶರೀರ ಅಂತೇಳಿ ಹೇಳಿದರೆ ಪಂಚೀಕೃತಗೊಂಡಂತಹ ಪಂಚಭೂತಗಳಿಂದ ಉಂಟಾದದ್ದು ಸ್ಥೂಲ ಶರೀರ ಹೊರಗೆ ಕಾಣತಕ್ಕಂಥ ಶರೀರ ನಮ್ಮದು ಅಂಥೇಳಿ ನಾವು ಹಿಂದೆ ನೋಡಿದ್ದೇವೆ ಪಂಚೀಕೃತವಾದ ಪಂಚ ಮಹಾಭೂತಗಳಿಂದ ಹಾಗೂ ಹಿಂದೆ ಮಾಡಿದಾಗ ಕರ್ಮದ ಸಂಚಿತ ಕರ್ಮದಿಂದ ಪಾಪ ಪುಣ್ಯಗಳ ಫಲದಿಂದ ಏರ್ಪಟ್ಟಿರತಕ್ಕಂತಹ ಸುಖ ದುಃಖಗಳನ್ನು ಅನುಭವಿಸ್ತಕ್ಕಂತಹ ಸ್ಥಾನವಾಗಿರ್ತಕ್ಕಂಥದ್ದೇ ಸ್ಥೂಲ ಶರೀರ ಅಂಥೇಳಿ ಇನ್ನು ಸೂಕ್ಷ್ಮ ಶರೀರ ಅಂತ ಹೇಳಿದರೆ ಇದು ಅಪಂಚೀಕೃತ ತನ್ಮಾತ್ರಗಳಿಂದ ಅಥವಾ ಸೂಕ್ಷ್ಮಭೂತಗಳಿಂದ ಆಗಿರತಕ್ಕಂಥದ್ದು ಭೋಗಕ್ಕೆ ಸಾಧನವಾಗಿರತಕ್ಕಂಥದ್ದು ಇದು ಸೂಕ್ಷ್ಮ ಶರೀರ ಅಂದ್ರೆ ಇದರಲ್ಲಿ ಏನೇನಿದೆ ಸೂಕ್ಷ್ಮ ಶರೀರದಲ್ಲಿ ಸ್ಥೂಲ ಶರೀರ ಕಣಿಗೆ ಸೂಕ್ಷ್ಮ ಶರೀರ ಅಂದರೆ ಅಪಂಚೀಕೃತ ಭೂತಗಳಿಂದ ಆಗಿರತಕ್ಕಂಥದ್ದು ಸೂಕ್ಷ್ಮಭೂತಗಳಿಂದ ಅಥವಾ ತನ್ಮಾತ್ರ ಅಂತ ಹೇಳ್ತಾರೆ ಅದಕ್ಕೆ ಅದರಿಂದ ಆಗಿರತಕ್ಕಂಥದ್ದು ಇದರಲ್ಲಿ ಮುಖ್ಯವಾಗಿ ಐದು ಪ್ರಾಣಗಳು ಪಂಚ ಪ್ರಾಣಗಳು ಪ್ರಾಣಪಾನ ವ್ಯಾನದಾನ ಸಮಾನ ಮತ್ತು ಮನಸ್ಸು ಬುದ್ಧಿ ಮತ್ತು ಹತ್ತು ಇಂದ್ರಿಯಗಳು ಐದು ಕರ್ಮ ಇಂದ್ರಿಯಗಳು ಐದು ಜ್ಞಾನೇಂದ್ರಗಳು ಇವುಗಳಿಂದ ಕೂಡಿರತಕ್ಕಂಥದ್ದು ಹೀಗೆ ಹತ್ತು ಐದು ಹದಿನೈದು ಹದಿನಾರು ಹದಿನೇಳು ಅಂಶಗಳಿರತಕ್ಕಂಥದ್ದು ಅದು ಸೂಕ್ಷ್ಮ ಶರೀರ ಅಂತ ಹೇಳಿ ಹೇಳಿದೆ ಈಗ ಕಾರಣ ಶರೀರ ಹೇಳ್ತಾ ಇದ್ದಾರೆ ಏನದು ಅನಾದಿ ಹಾಗೂ ಅನಿರ್ವಾಚ್ಯವಾಗಿರತಕ್ಕಂಥ ಅವಿದ್ಯೆ ಅದೇ ಕಾರಣೋಪಾಧಿ ಕಾರಣ ಸ್ಥೂಲ ಸೂಕ್ಷ್ಮ ಕಾರಣಗಳಂತ ಈ ಮೂರು ಉಪಾಧಿಗಳು ಯಾವುದಿದೆ ಉಪಾಧಿತ್ರಿತ ಯಾದ ಅನ್ಯಮ ಆತ್ಮಾನು ಅವಧಾರ ಹಾಗಾಗಿ ಈ ಸ್ಥೂಲ ಸೂಕ್ಷ್ಮ ಕಾರಣಗಳಂತಹ ಮೂರು ಉಪಾದಿಗಳಿಗಿಂತಲೂ ಮೀರಿದ ಉಪಾಧಿಗಳಿಗಿಂತ ಅತೀತನವಾದಂತಹ ಬೇರೆ ಆಗಿರ್ತಕ್ಕಂಥ ಆತ್ಮನೇ ಆತ್ಮನನ್ನು ತಿಳಿಯಬೇಕು ಆ ಬೇರೆ ಆಗಿರೋನೇ ಆತ್ಮನು ಅಂತೇಳಿ ನಿಶ್ಚಯಿಸಬೇಕು ಹಾಗೆ ಆ ಅವುಗಳಿಂದ ಬೇರೆ ಆದಿರ್ತಕ್ಕಂಥ ಆತ್ಮನನ್ನು ನಾವು ತಿಳ್ಕೊಳ್ಬೇಕು ಅದೇ ಜ್ಞಾನ ಅಂತೇಳಿ ಮುಕ್ತಿಗೆ ಸಾಧನ ಅಂತೇಳಿ ಆತ್ಮಜ್ಞಾನವಾದರೆ ಮುಕ್ತಿ ಅದೇ ಅಂತೇಳಿ ಇಲ್ಲಿ ಈಗ ಹೇಳ್ತಾ ಇದ್ದಾರೆ ಅನಿರ್ವಾಚ್ಯವು ಅನಾದಿಯಾದ ಅವಿದ್ಯೆಯು ಅಥವಾ ಮಾಯೆ ಅಂತೇಳಿ ಕೂಡ ಹೇಳ್ತಾರೆ ಅದಕ್ಕೆ ಕಾರಣೋಪಾಧಿ ಅಂತೇಳಿ ಹೇಳುತ್ತದೆ ಕಾರಣ ಶರೀರ ಅಂತೇಳಿ ಆತ್ಮನು ಈ ಉಪಾಧಿಗಳಿಗಿಂತ ಬೇರೆ ಅಂತೇಳಿ ತಿಳಿಯಬೇಕು ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಅನಾದ್ಯ ಅವಿದ್ಯಾ ಅನಿರ್ವಾಚ್ಯ ಕಾರಣೋಪಾಧಿ ರುಚ್ಯತೆ ಉಪಾಧಿತ್ರಿತಯಾದ ಅನ್ಯಂ ಆತ್ಮಾನಂ ಅವಧಾರಯೇತ್ ಅಂಥೇಳಿದ್ರು ಆದಿ ಇಲ್ಲದ್ದು ಅನಾದಿ ಅಂತ ಹೇಳಿದರೆ ವರ್ಣಿಸಲು ಅಸದಡವು ಅಸಾಧ್ಯವಾದಂತಹ ವಿದ್ಯೆಯೇ ಕಾರಣ ಶರೀರ ಪರಮಾತ್ಮನ ಈ ಮೂರು ಉಪಾಧಿಗಳಿಗೂ ಅತೀತನೆಂದು ತಿಳಿಯಬೇಕು ಪರಮಾತ್ಮ ಅಥವಾ ಶ್ರೇಷ್ಠವಾದಂತಹ ಆತ್ಮ ಪರಮ ಅಂದರೆ ಶ್ರೇಷ್ಠ ಕಂಬವನ್ನು ಭೂತವೆಂದು ಭ್ರಮೆಗೊಳ್ಳುವುದೇ ಮೊದಲಾದಂತಹ ಎಲ್ಲ ಸಂದರ್ಭಗಳಲ್ಲಿಯೂ ಕತ್ತಲೆಯಲ್ಲಿ ಭ್ರಮೆಗೆ ಕಾರಣ ಭ್ರಮೆಗೆ ಕಾರಣ ವಸ್ತುವಿನ ನಿಜರೂಪವನ್ನು ಅರಿಯದಿರುವುದೇ ಆಗಿದೆ ಅಲ್ವಾ ಕಾರಣ ವಸ್ತು ಯಾವುದು ಅಲ್ಲಿ ಕಂಬ ಕತ್ತಲೆಯಲ್ಲಿ ಭೂತವೋ ಅಂತೇಳಿ ಕಾಣ್ತದೆ ಅಥವಾ ಯಾವುದೊಂದು ಬಿಳಿ ಬಟ್ಟೆ ಇರ್ತದೆ ಒಂದು ನೇತಾಕಿರ್ತದೆ ರಾತ್ರಿ ಕತ್ತಲೆಯಿಂದ ನೋಡೋ ಭೂತ ಅಂದರೆ ಕಾಣಿಸ್ತದೆ ಅದು ಭ್ರಮೆ ಆದರೆ ಅಲ್ಲಿ ಒಂದು ವಸ್ತು ಇದೆ ಕಾರಣ ವಸ್ತು ಯಾವುದದು ಬಟ್ಟೆ ಅದೇ ರೀತಿಯಲ್ಲಿ ಅದು ಯಾಕೆ ಅದರ ನಿಜಸ್ವರೂಪ ನಮಗೆ ಕತ್ತಲೆಯಲ್ಲಿ ಕಾಣದ ಕಾರಣ ಅಜ್ಞಾನದಲ್ಲಿ ಅಜ್ಞಾನದ ಕತ್ತಲೆಯಲ್ಲಿ ಈ ಆತ್ಮನ ನಿಜಸ್ವರೂಪ ಕಾಣದ ಕಾರಣ ನಮಗೆ ಈ ಒಂದು ಅಜ್ಞಾನ ಅದು ಅಲ್ಲಿಂದಲೇ ಅಂದರೆ ಈ ಅನಾದಿಯಾದಂತಹ ಈ ಅವಿದ್ಯೆ ಯಾವುದಿದೆ ಆ ಅವಿದ್ಯೆಯ ಕಾರಣದಿಂದಾಗಿ ಅದೇ ಕಾರಣ ಉಪಾಧಿ ಅಂತೇಳು ಅಲ್ಲಿಂದಲೇ ಅದರ ಬಗ್ಗೆ ತಪ್ಪು ಭಾವನೆ ಉಂಟಾಗ್ತದೆ ನಮಗೆ ಅಂದರೆ ನಿತ್ಯ ವಸ್ತುವಿನ ಅರಿವು ನಮಗೆ ಇಲ್ಲದಿರುವಾಗ ಅವಿದ್ಯಾ ಅದು ನಮ್ಮಿಂದ ಮುಚ್ಚಲ್ಪಟ್ಟಾಗ ಯಾವುದು ವಿದ್ಯೆಯು ಅವಿದ್ಯೆಯನ್ನು ಮುಚ್ಚಲ್ಪಟ್ಟಾಗ ಆವರಣ ಮುಚ್ಚಲ್ಪಟ್ಟಾಗ ನಮ್ಮ ಅವಿದ್ಯೆಯ ಆವರಣ ಇದ್ದಾಗ ನಮ್ಮ ಅನರ್ಥ ಊಹಾಪೋಹಗಳಿಂದ ವಿಕೇಪ ಅಂತಲೇ ಹೇಳ್ತಾರೆ ಅನರ್ಥವಾದಂತಹ ಅರ್ಥ ಅನರ್ಥಕರವಾದಂತಹ ಊಹಾಪೋಹಗಳು ಅದು ವಿಕ್ಷೇಪಗಳು ಅಜ್ಞಾನದ ಆವರಣ ಮುಚ್ಚಲ್ಪಟ್ಟಿರತಕ್ಕಂಥದ್ದು ಅದು ಆವರಣ ಅಂತ ಹೇಳಿ ಈ ಆವರಣ ವಿಕ್ಷೇಪಗಳಿಂದ ಆವರಣ ವಿಕ್ಷೇಪಗಳ ರೂಪದಲ್ಲಿ ಅವಿದ್ಯೆಯು ಆತ್ಮಜ್ಞಾನವನ್ನು ಮುಚ್ಚಿದೆ ಅದನ್ನು ತಪ್ಪಾಗಿ ತಿಳಿದುಕೊಳ್ಳಲಾರದೇ ಇರಲು ಸಾಧ್ಯವಿಲ್ಲ ಆ ತಪ್ಪಾದ ತಿಳುವಳಿಕೆಗೆ ಅಧ್ಯಾಸ ಅಂತೇಳಿ ಹೇಳೋದು ತಪ್ಪಾಗಿ ತಿಳಿದುಕೊಳ್ಳುವಂಥದ್ದು ಅಧ್ಯಾಸ ಭ್ರಮೆ ತಪ್ಪಾಗಿ ತಿಳಿದುಕೊಳ್ಳಲಿಕ್ಕೆ ಕಾರಣ ಆವರಣ ಮತ್ತು ವಿಕ್ಷೇಪಗಳು ಆವರಣ ಅಂದರೆ ಮಾಯೆಯ ಆವರಣ ಜ್ಞಾನಕ್ಕೆ ವಿಕ್ಷೇಪ ಅಂತ ಹೇಳಿದರೆ ಬೇರೆ ಬೇರೆ ರೀತಿಯ ಊಹಾಪೋಹಗಳು ಈಗ ಒಂದು ಹಗ್ಗವನ್ನು ಹಾವಾಗಿ ಕಾಣುವಂಥದ್ದು ಇತ್ಯಾದಿ ವಿಕ್ಷೇಪಗಳು ಇ ಅಂದರೆ ಇಲ್ಲದ್ದನ್ನು ಉಂಟು ಮಾಡತಕ್ಕಂಥದ್ದು ಇಲ್ಲ ಅಲ್ಲಿ ಆವರಣ ಅಂತ ಹೇಳಿದರೆ ಅಜ್ಞಾನ ಅಂದರೆ ಕತ್ತಲು ಹೀಗೆ ಈ ಆವರಣ ವಿಕ್ಷೇಪಗಳೆನತಕ್ಕಂತಹ ಈ ಅಜ್ಞಾನ ಯಾವುದಿದೆ ಅದರಿಂದಾಗಿ ನಮಗೆ ತಪ್ಪಾಗಿ ತಿಳ್ಕೊಡುವಂಥದ್ದು ನಾವು ಅದನ್ನೇ ಅಧ್ಯಾಸ ಅಂತ ಹೇಳ್ತೇವೆ ಅಧ್ಯಾಸ ಅಥವಾ ಭ್ರಮೆ ನಮ್ಮ ಬುದ್ಧಿ ಅಜ್ಞಾನದಿಂದ ಆವೃತವಾಗಿರಲು ಮನಸ್ಸು ವಿಕ್ಷೇಪದಿಂದ ತತ್ತರಿಸಿ ನೋಡಿ ಬುದ್ಧಿಗೆ ಅಜ್ಞಾನ ಕವಿಯುವಂಥದ್ದು ಮನಸ್ಸು ವಿಕ್ಷೇಪ ಅಂದರೆ ಸಂಕಲ್ಪ ವಿಕಲ್ಪಗಳಾಗತಕ್ಕಂಥ ವಿಚಿತ್ರವಾದ ಕಲ್ಪನೆಗಳು ಬರ್ತಕ್ಕಂಥದ್ದು ಮನಸ್ಸಿನಲ್ಲಿ ಆಗಿರ್ಬೋದು ಅದಿರ್ಬೋದು ಇದಿರ್ಬೋದು ಅಂತ ಹಗ್ಗವನ್ನು ನೋಡುವಾಗ ಹಾವಾಗಿರಲಿ ಅಥವಾ ಒಂದು ಬಟ್ಟೆ ಬಿಳಿ ಬಟ್ಟೆಯಿಂದ ರಾತ್ರಿ ದೇವ ಭೂತ ಅಂಥೇಳಿ ಹೀಗೆ ತತ್ತರಿಸಿ ವಿಕ್ಷೇಪಗಳು ಉಂಟಾಗಿ ಅತಿ ಭಯಾನಕವಾದ ಚಿತ್ರವನ್ನು ಚಿತ್ರಿಸ್ತದೆ ಮನಸ್ಸು ಬುದ್ಧಿಗೆ ಅಜ್ಞಾನ ಕವಿದಾಗ ತತ್ವದ ತಿಳುವಳಿಕೆ ಇಲ್ಲದಿರುವಾಗ ಅಜ್ಞಾನವು ಅದನ್ನು ಮುಚ್ಚಿರುವಾಗ ಅದರ ಬಗ್ಗೆ ಅನೇಕ ವಿಧವಾದ ತಪ್ಪು ಕಲ್ಪನೆಗಳು ಸ್ವಾಭಾವಿಕವಾಗಿಯೇ ಉದಾಹರಣೆಗೆ ಯಾರ ಒಬ್ಬ ವ್ಯಕ್ತಿಯ ಬಗ್ಗೆ ನಮಗೆ ಸರಿಯಾಗಿ ಗೊತ್ತಿಲ್ಲದಿದ್ದರೆ ಅವನ ಬಗ್ಗೆ ಬೇರೆ ಬೇರೆ ರೀತಿಯ ತಪ್ಪು ಕಲ್ಪನೆಗಳು ಬರ್ಬೋದು ಅವನ ಬಗ್ಗೆ ಬೇರೆ ಬೇರೆ ಅವನು ಆಗಿರ್ಬೋದು ಹೀಗಿರ್ಬೋದು ಹಾಗೆ ಒಂದು ಸಂದರ್ಭವನ್ನು ನೋಡಿ ಅವನು ಹಾಗೆ ಹೀಗೆ ಅಂತೇಳಿ ನಾವು ನಿರ್ಣಯಿಸಿಬಿಡ್ತೇವೆ ಬಿಡ್ತೇವೆ ನಿಜವಾಗಿ ನಮಗೆ ಗೊತ್ತಿರುವುದಿಲ್ಲ ಪ್ರತ್ಯಕ್ಷ ಕಣ್ರು ನೋಡಬೇಕು ಅಂತೇಳಿ ಹೇಳಿದ ಹಾಗೆ ಕಾಮಾಲೆ ಕಣ್ಣಿಗೆ ಲೋಕವೆಲ್ಲ ಹಾಡದೆ ಅಂಥೇಳಿ ನಮ್ಮ ತಲೆಯಲ್ಲಿ ಏನಿರ್ತದೋ ಯಾವ ರೀತಿ ಕಂಪ ಕಲ್ಪನೆಗಳು ಚಿಂತನೆಗಳು ಇರ್ತವೋ ಅದೇ ರೂಪ ಕೊಡ್ತದೆ ರೂಪ ತಾಡ್ತದೆ ಇನ್ನೊಂದು ಹೊರಗಡೆದು ನೋಡುವಾಗ ಅದು ಹಾಗೆ ಇರ್ಬೋದು ಅಂತ ನಮ್ಮ ಹಿಂದಿನ ಅನುಭವಗಳು ಅಥವಾ ಹಿಂದೆ ನಾವು ನೋಡಿರುವ ಬೇರೆ ಸಂದರ್ಭಗಳನ್ನು ನಾವು ತುಲನೆ ಮಾಡಿ ನೋಡಿ ಇದು ಕೂಡ ಅಂಥದ್ದೇ ಅಂತೇಳಿ ಹೇಳಿಬಿಡ್ತೇವೆ ಆದರೆ ಯಥಾವತ್ತಾಗಿ ಏನು ನಾವು ತಿಳಿದಿರುವುದಿಲ್ಲ ಹೀಗೆ ಅದು ತಪ್ಪು ಕಲ್ಪನೆ ಅಂತೇಳಿ ವಿಕ್ಷೇಪಗಳು ಅನೇಕ ವಿಧವಾದ ತಪ್ಪು ಕಲ್ಪನೆಗಳು ಸ್ವಭಾವಕ್ಕೆ ಉಂಟಾಗ್ತವೆ ನಮಗೆ ತತ್ವದ ನಿಜವಾದ ಯಥಾರ್ಥ ತಿಳುವಳಿಕೆ ಇಲ್ಲದಿರುವಾಗ ಈ ವಿಧವಾದ ಕಾಲ್ಪನಿಕ ಜಡ ಪದಾರ್ಥಗಳಲ್ಲಿ ಮಮತ್ವ ಉಂಟಾಗಿ ಅಂದರೆ ಅದೇ ನಾನು ಅಂಥೇಳಿ ಉಂಟಾಗಿ ಜಡ ಪದಾರ್ಥಗಳಲ್ಲಿ ನನ್ನದು ನನ್ನದು ನಾನು ಅಂಥೇಳಿ ಜೀವಭಾವನೆ ಸ್ಫುರಣೆಗೊಂಡು ಇದರಿಂದ ಜೀವ ಭಾವನೆ ಸ್ಫುರಣೆ ಕೊಡ್ತೇನೆ ನಾನು ಜೀವ ಅಂಥೇಳಿ ಅದು ಸಂಸಾರ ದುಃಖ ಶೋಕಗಳನ್ನು ಅನುಭವಿಸ್ತದೆ ಆ ಜೀವ ಭಾವನೆ ಅನುಭವಿಸ್ತಕ್ಕಂಥದ್ದು ಭಾವನೆ ಇಲ್ಲದವನಿಗೆ ನಿರ್ಭಾವಕನಿಗೆ ಯಾವುದೂ ಇಲ್ಲ ದುಃಖ ಸುಖಗಳು ಯಾವುದೂ ಇಲ್ಲ ಬರೀಯ ತತ್ವದ ಅಜ್ಞಾನವು ಮಾತ್ರ ಯಾವ ವಿಧವಾದ ಕಲ್ಪನೆಗಳನ್ನು ಸೃಷ್ಟಿಸುವುದಿಲ್ಲವಾದ್ದರಿಂದ ಆ ಸ್ಥಿತಿಯು ಸಾಪೇಕ್ಷವಾಗಿ ಸಂತೋಷಪ್ರದವೇ ಯಾವುದು ತತ್ವದ ಬಗೆಗಿನ ಅಜ್ಞಾನ ಆದರೆ ಈ ವಿಕಲ್ಪ ಉಂಟಾಗ್ತದಲ್ಲ ತತ್ವದ ಬಗ್ಗೆ ತಿಳಿಯದೇ ಇರುವಂಥದ್ದು ಏನಾಗುವುದಿಲ್ಲ ಯಾವ ವಿಧವಾದ ಕಲ್ಪನೆಗಳನ್ನು ಸೃಷ್ಟಿ ಮಾಡದಿದ್ದರೆ ಬರೀ ಅಜ್ಞಾನ ಮಾತ್ರ ಇದ್ರೆ ಉದಾಹರಣೆಗೆ ನೀವು ನೋಡ್ಬೋದು ತುಂಬ ಏನೂ ತಿಳುವಳಿಕೆ ಇಲ್ಲದವರು ಆರಾಮಾಗಿರ್ತಾರೆ ಹಾಂ ಈ ಅರ್ಧಂಬರ್ಧ ತಿಳಿದವರಿಗೆ ಸಂಶಯಗಳು ಜಾಸ್ತಿ ಪೂರ್ತಿ ತಿಳಿದವನು ಆರಾಮಾಗಿರ್ತಾನೆ ಮಧ್ಯದಲ್ಲಿರುವವಂಗೆ ಇಳೆಬಿಡಂಗ್ ಅಂತ ಹೇಳ್ತಾರೆ ಸಂಶಯಾತ್ಮ ಅವಿನೇಷ್ಯತೆ ಅಂತ ಹೇಳಿದಾಗೆ ಈಗ ಒಂದು ಆರೋಗ್ಯದ ಬಗ್ಗೆ ಏನೂ ತಿಳುವಳಿಕೆ ಇಲ್ಲದವರು ಆರಾಮಾಗಿರ್ತಾರೆ ಅದೇ ಸರ್ ಸ್ವಲ್ಪ ತಿಳಿದವರು ನನಗೆ ಅದಿರ್ಬೋದು ಇದಿರ್ಬೋದು ಆ ಕಾಯಲ್ಲಿರ್ಬೋದು ಅಂತ ಅಂಥೇಳಿ ಭಯಪಡ್ತಾ ಇರ್ತಾರೆ ಪೂರ್ಣ ತಿಳಿದವನು ಹೆದರುದಿಲ್ಲ ಅದು ಇಂಥದ್ದೇ ಅಂತೇಳಿ ನಿಶ್ಚಯಿಸಿಕೊಳ್ಳಬಲ್ಲ ಅದಕ್ಕೆ ಸರಿಯಾದ ಚಿಕಿತ್ಸೆಯೋ ಅಥವಾ ಪರಿಹಾರವೋ ಮಾಡಬಲ್ಲ ಹೀಗೆ ಈ ಕೇವಲ ಅಜ್ಞಾನ ಇದ್ದರೆ ತಿಳುವಳಿಕೆ ಆತ್ಮದ ಬಗ್ಗೆ ತಿಳುವಳಿಕೆ ಇಲ್ಲದೇ ಇದ್ದರೆ ಏನಾಗುವುದಿಲ್ಲ ಅದು ಕೂಡ ಸಂತೋಷಪ್ರದವೇ ಆದರೆ ಈ ಅವಿದ್ಯೆಯೇ ನಮ್ಮ ಕಾರಣ ಶರೀರ ಅಂತ ಹೇಳಿದರೆ ಅದರಿಂದಲೇ ತತ್ವ ಮರೆತು ಹೋಗಿ ಬುದ್ಧಿಯಲ್ಲಿ ಆಸೆ ಆಕಾಂಕ್ಷೆಗಳು ಮನಸ್ಸಿನ ಯೋಚನಾ ತರಂಗಗಳು ದೇಹದ ಅನೇಕ ಕಾರ್ಯಗಳು ಸ್ಫೂರ್ಣಗೊಂಡಿವೆ ಸೂಕ್ಷ್ಮ ಶರೀರವು ಮತ್ತು ಸ್ಥೂಲ ಶರೀರವು ಇದರ ಪರಿಣಾಮವಾದ ಕಾರಣ ಇದನ್ನು ಕಾರಣ ಶರೀರ ಅಂತೇಳಿ ಹೇಳ್ತಾರೆ ಆವಾಗ ಈ ಆಸೆ ಆಕಾಂಕ್ಷೆಗಳಿಂದ ಆಸೆಯೇ ದುಃಖಕ್ಕೆ ಮೂಲ ಅಂತೇಳಿ ಆಮೇಲೆ ದುಃಖಗಳು ಹಾಗಾಗಿ ಬರೀ ತತ್ವ ಅಂತ ಅಲ್ಲ ಅದರ ನಂತರ ಬೇರೆ ಬೇರೆ ಕಾರಣಗಳಿಂದ ಸರಣಿ ಸರಣಿ ಸರಣಿಯಾಗಿ ಬರ್ತದೆ ಶೋಕದು ದುಃಖ ಸುಖಗಳು ಹಾಗೆ ಆದಿ ಇಲ್ಲದ್ದು ಅನಾದಿ ಅಂತೇಳಿ ಯಾಕೆ ಹೇಳ್ತಾರೆ ಗೂಢವಾದ ಅವಿದ್ಯೆಯ ಈ ವಿವರಣೆಯನ್ನು ಹೊಸದಾಗಿ ವೇದಾಂತ ಓದತಕ್ಕಂಥವ್ರು ಒಪ್ಪಿಕೊಳ್ಳುವುದು ಕಷ್ಟ ಅಂದರೆ ಆಧುನಿಕ ವಿಜ್ಞಾನ ಈ ವಿಷಯದಲ್ಲಿ ಬಹುಮಟ್ಟಿಗೆ ಪ್ರಕಾಶವನ್ನು ಚೆಲ್ಲಿದೆ ಆಧುನಿಕ ವಿಜ್ಞಾನದಂತೆ ಕಾಲ ಎನ್ನತಕ್ಕಂಥದ್ದು ಘಟನೆಗಳಿಗಿರತಕ್ಕಂಥ ಅಂತರ ಒಂದು ಘಟನೆಗೂ ಇನ್ನೊಂದು ಘಟನೆಗೂ ನಡುವಿನ ಅಂತರವನ್ನೇ ಕಾಲ ಅಂತ ಹೇಳ್ತಾರೆ ಆಧುನಿಕ ವಿಜ್ಞಾನದಲ್ಲಿ ನಮ್ಮ ತತ್ವಶಾಸ್ತ್ರ ಗ್ರಂಥಗಳಲ್ಲಿ ಅದರ ವಿವರಣೆ ಇನ್ನೂ ಸುಂದರವಾಗಿದೆ ಮತ್ತು ಬಹುಶಃ ಹೆಚ್ಚು ವೈಯಕ್ತಿಕವಾಗಿದೆ ಅಂದರೆ ಸಾಪೇಕ್ಷ ಅಂತೇಳಿ ಹೇಳ್ತದೆ ಕಾಲವು ಅನುಭವಗಳ ಮಧ್ಯೆ ಇರುವ ವೈಜ್ಞಾನಿಕವಾಗಿ ಕಾಲವು ಎರಡು ಘಟನೆಗಳ ನಡುವಿನ ಅಂತ ಹೇಳಿದರೆ ತಾತ್ವಿಕವಾಗಿ ಅಂದರೆ ತತ್ವಶಾಸ್ತ್ರೀಯವಾಗಿ ಕಾಲವು ಎರಡು ಅನುಭವಗಳ ಮಧ್ಯೆ ಇರತಕ್ಕಂಥ ಅಂತರ ಅಂತೇಳಿ ಅನುಭವ ಯಾರಿಗೆ ಒಬ್ಬ ವ್ಯಕ್ತಿಗೆ ಆಗತಕ್ಕಂಥದ್ದು ಇನ್ನೊಬ್ಬನಿಗೆ ಆ ಅನುಭವ ಆಗಿರಲಿಕ್ಕಿಲ್ಲ ಒಬ್ಬನ ಅನುಭವ ಹಾಗಾಗಿ ಅದು ಸಾಪೇಕ್ಷ ಒಬ್ಬೊಬ್ಬನಿಗೆ ಒಂದೊಂದು ಅಂದರೆ ಯಾವ ಅನುಭವಕ್ಕೆ ಆಗಲಿ ಮೂರು ಅಂಶಗಳ ಅವಶ್ಯಕತೆ ಇದೆ ಅನುಭವಿ ಒಬ್ಬ ಬೇಕು ವ್ಯಕ್ತಿ ಅಥವಾ ಕರ್ತೃ ಅನುಭವದ ವಸ್ತು ಅಂದರೆ ವಿಷಯ ಬೇಕು ಮತ್ತು ಅನುಭವಿಗೂ ವಿಷಯಕ್ಕೂ ಇರಬೇಕಾದ ಸಂಬಂಧ ಅದು ಅನುಭವ ಎನ್ನತಕ್ಕಂಥ ಕ್ರಿಯೆ ಬೇಕು ಹೀಗೆ ವ್ಯಕ್ತಿ ವಿಷಯ ಕ್ರಿಯೆ ಅನುಭವಿ ಅನುಭವದ ವಸ್ತು ಮತ್ತು ಸಂಬಂಧ ಇದು ಬೇಕಾಗ್ತದೆ ಅನುಭವ ಹೀಗೆ ಮನಸ್ಸು ಬುದ್ಧಿ ಉಪ ಉಪಕರಣ ಅಥವಾ ಕರ್ತೃವು ಮೊದಲ ಅನುಭವವನ್ನು ಪಡೆಯಲು ವಿಷಯವಾದಂತಹ ಭೋಗವಸ್ತುಗಳು ಇರಬೇಕು ಅವುಗಳೊಡನೆ ಸಂಬಂಧ ಅಥವಾ ಅನುಭವದ ಕ್ರಿಯೆ ಉಂಟಾದಾಗ ಮೊದಲ ಅನುಭವ ಸಾಧ್ಯವಾಗ್ತದೆ ಎ ಎನ್ನುವ ಬಿಂದುವಿನಲ್ಲಿ ಅಥ ಅಂತರ ದೂರ ಅಥವಾ ದೂರ ಇಲ್ಲ ಆದರೆ ಬಿ ಎನ್ನುವ ಮತ್ತೊಂದು ಬಿಂದುವಿಗೆ ಎಂದ ದೂರ ಇದೆ ಇದು ಗಣಿತ ರೂಪದಲ್ಲಿ ಹೇಳದಿದರೆ ಮೊದಲನೇ ಅನುಭವವು ಅಂತ್ಯಗೊಂಡು ಬೇರೆಯದಾದಂಥ ಎರಡನೆಯ ಅನುಭವ ಆರಂಭವಾದಾಗಲೇ ಅವೆರಡಕ್ಕೂ ಇರುವಂತಹ ಮೊದಲನೇ ಕಾಲದ ಪರಿಮಿತಿ ನಮ್ಮ ಅನುಭವಕ್ಕೆ ಬರುತ್ತದೆ ಕಾಲದ ಪೂರ್ಣ ಅಭಾವವಿರುವ ಮೊದಲ ಅನುಭವಕ್ಕೂ ಕೂಡ ಬುದ್ಧಿ ಮನಸ್ಸು ದೇಹ ಪ್ರಪಂಚದ ಬಹು ವಸ್ತು ಉಳಿವುಗಳ ಅವಶ್ಯಕತೆ ಇದೆ ಹಾಗೆ ಕಾಲದ ಅನುಭವಕ್ಕೆ ಮೊದಲೇ ಈ ಸೃಷ್ಟಿಸಲ್ಪಟ್ಟ ಜಗತ್ತು ಸ್ಫುರಣಗೊಂಡಿತ್ತು ಅದಕ್ಕೂ ಮತ್ತು ಅದನ್ನು ಕಾಣಲು ಅವಶ್ಯಕವಾದ ಜ್ಞಾನ ಇಂದ್ರಿಯಗಳ ಸೃಷ್ಟಿಯೂ ಸಹ ಆಗಿರಲೇಬೇಕು ಅವಿದ್ಯೆಯು ಸೂಕ್ಷ್ಮ ಮತ್ತು ಸ್ಥೂಲ ಶರೀರಗಳಿಗೆ ಕಾರಣವಾಗಿರುವುದರಿಂದ ಈ ಕಾರಣ ಶರೀರ ಅಥವಾ ಅವಿದ್ಯೆಯನ್ನು ದೇಶಕಾಲಗಳಲ್ಲಿ ತಿಳಿಯಲು ಅಸಾಧ್ಯ ಯಾಕಂದರೆ ಅವು ಆ ದೇಶಕಾಲಗಳೇ ಅದರ ಫಲ ಅವಿದ್ಯೆಯ ಫಲ ಹಾಗಾಗಿ ಈಗ ಹೇಗೆ ನಾವು ಆತ್ಮ ಆತ್ಮ ಆಗಿರುವ ಕಾರಣ ಆತ್ಮನನ್ನು ಅರಿಯುವುದು ಅಂದರೆ ಏನು ಅದೇ ರೀತಿಯಲ್ಲಿ ಮೊಮ್ಮಗ ಅಜ್ಜನನ್ನು ತಾತ ನೀನು ಯಾಕೆ ಅಜ್ಜಿಯ ಮದುವೆಗೆ ಕರ್ಕೊಂಡು ಹೋಗಲಿಲ್ಲ ಅಂಥೇಳಿ ಕೇಳಿದ ಹಾಗೆ ಅಂದರೆ ಮೊಮ್ಮಗ ಆದದ್ದೇ ಮತ್ತೆ ಅವ ಅಜ್ಜಿಯ ಮದುವೆಗೆ ಮೊಮ್ಮಗ ನಾನು ಕರ್ಕೊಂಡು ಹೋಗುವುದು ಅಜ್ಜ ಅಜ್ಜನಿಂದ ತಂದೆ ಹುಟ್ಟಿ ತಂದೆಯಿಂದ ಮಗ ಹುಟ್ಟಿ ಅವನ ಮೊಮ್ಮಗ ಆಗ್ತಾನೆ ಹಾಗಾಗಿ ಅದೇ ರೀತಿ ಕೇಳಿದ ಹಾಗೆ ಆಗ್ತದೆ ಅಂತ ಆ ಬಗ್ಗೆ ತಿಳಿಯಲಿಕ್ಕೆ ಹೋದರೆ ಅಂದರೆ ನಮ್ಮ ಅಸ್ತಿತ್ವಕ್ಕೆ ಅಂದರೆ ಈ ಶರೀರದ ಹುಟ್ಟಿಗೆ ಕಾರಣ ವಿದ್ಯೆ ಅವಿದ್ಯೆ ಕಾಲಕ್ಕೂ ಮೊದಲು ಅದಕ್ಕೂ ಮೊದಲು ಇಲ್ಲ ಅವಿದ್ಯೆಗೂ ಅನಾ ಅದಿ ಅಂತೇಳಿ ಯಾಕಂದರೆ ಕಾಲವೂ ಉಂಟಾಗಲಿಕ್ಕೆ ಸಾಪೇಕ್ಷವಾಗಿ ಕಾಲ ಉಂಟಾಗೋದು ಒಂದು ಅನುಭವಕ್ಕೂ ಇನ್ನೊಂದು ಅನುಭವಕ್ಕೂ ಮಧ್ಯದ ಅಂತರವೇ ಕಾ ಕಾಲ ಅಂತೇಳಿ ನಾವು ನಿರೂಪಣೆ ಮಾಡಿದರೆ ಅಥವಾ ಒಂದು ಘಟನೆ ಇನ್ನೊಂದು ಘಟನೆಗೂ ಮಧ್ಯದ ಕಾಲವೇ ಅಂತರವೇ ಕಾಲ ಅಂತೇಳಿ ಹೇಳಿದರೆ ಈ ಒಂದು ಘಟನೆ ಮೊದಲಿನದ್ದಾಯ್ತಲ್ಲ ಅದು ನಮ್ಮ ಶರೀರ ಇರಬೇಕಲ್ಲ ಅಲ್ಲಿ ಆ ಶರೀರ ಅವಿದ್ಯೆ ಇರಬೇಕಲ್ಲ ಮೊದಲೇ ಅಜ್ಞಾನ ಇಲ್ಲದಿದ್ದರೆ ಜನ್ಮ ಇಲ್ಲ ಮೋಕ್ಷ ಮೋಕ್ಷ ಇದ್ದರೆ ಶರೀರ ಇಲ್ಲ ಹಾಗಾಗಿ ಇಲ್ಲಿ ಏನು ಹೇಳ್ತಾರೆ ಅವಿದ್ಯೆ ಈ ಕಾಲಕ್ಕೂ ಮೊದಲು ಅದಕ್ಕೆ ಮೊದಲಿಲ್ಲ ಅದು ಅನಾದಿ ಅಂತೇಳಿ ಹಾಗಾಗಿ ಇದನ್ನು ನಿರೂಪಣೆ ಮಾಡ್ತಾರೆ ಅವಿದ್ಯೆಯನ್ನು ಅನಾದಿ ಅಂತೇಳಿ ಪುನಃ ಆಚಾರ್ಯಶಂಕರ ಈ ಅವಿದ್ಯೆಯನ್ನು ವರ್ಣಿಸಲು ಅಸಾಧ್ಯ ಅನಿರ್ವಚನೀಯ ಅಂತೇಳಿ ಹೇಳ್ತಾರೆ ಒಂದು ವಸ್ತುವಿಗೆ ಅಸ್ತಿತ್ವವಿದ್ದು ಅದು ನಮ್ಮ ಬುದ್ಧಿಗೆ ಮನಸ್ಸಿಗೆ ಅಥವಾ ಇಂದ್ರಿಯಗಳಿಗೆ ಗೋಚರವಾಗಿದ್ದರೆ ಮಾತ್ರ ಅದನ್ನು ಮಾತುಗಳಲ್ಲಿ ಭಾಷೆಯಲ್ಲಿ ವರ್ಣಿಸಬಹುದು ಆದರೆ ಅವಿದ್ಯೆಯು ಉಪಕರಣವಾದ ಮನೋಬುದ್ಧಿ ಇಂದ್ರಿಯಗಳಿಗೆ ಮೂಲ ಕಾರಣ ಆದ್ದರಿಂದ ಅದನ್ನು ಮಾತಿನಲ್ಲಿ ಹಿಡಿಯಲು ಸಾಧ್ಯವಿಲ್ಲ ವರ್ಣಿಸಲು ಸಾಧ್ಯವಿಲ್ಲ ಹಾಗೊಂದು ವಸ್ತುವಿಗೆ ಅಸ್ತಿತ್ವ ಅಸ್ತಿತ್ವ ಇದ್ದರೆ ಅದನ್ನು ವರ್ಣಿಸ್ಬೋದು ಇಲ್ಲದಿರುವ ವಸ್ತುವನ್ನು ಸಹ ವರ್ಣಿಸ್ಬೋದು ಇಲ್ಲ ಅಂತೇಳಿ ಆದರೆ ಅವಿದ್ಯೆಯನ್ನು ಇದೇ ಎಂದಾಗಲಿ ಇಲ್ಲ ಎಂದಾಗಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಎರಡೂ ಎಂದಾಗಲಿ ಇದೇ ಇಲ್ಲ ಅಂತೇಳಿ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದ ಕಾರಣ ಅದು ಅನಿರ್ವಚನೀಯ ಕೊನೆಯದಾಗಿ ವೇದಾಂತದ ವಿಷಯ ವಿದ್ಯೆ ಅವಿದ್ಯೆಯಲ್ಲ ಗುರುವಿನ ಬಳಿಗೆ ಬಂದಿರತಕ್ಕಂಥ ಶಿಷ್ಯ ಹುಡುಕಿ ಬಂದದ್ದು ವಿದ್ಯೆಗಾಗಿ ಅವಿದ್ಯೆಗಾಗಿ ಅಲ್ಲ ಅಜ್ಞಾನ ವಿದ್ಯೆ ಅಂತೇಳಿದರೆ ಆದ ಕಾರಣ ಶಾಸ್ತ್ರವು ವಿದ್ಯಾರ್ಥಿಯು ಅಜ್ಞಾನವನ್ನು ತಿಳಿದು ಅನುಭವಿಸಬೇಕಾಗಿಲ್ಲ ಅಂತೇಳಿ ಹೇಳ್ತದೆ ಅದು ಅಸಾಧ್ಯ ಕೈಯಲ್ಲಿ ಉರಿತಾ ಇರತಕ್ಕಂಥ ಪಂಜನ್ನು ಹಿಡ್ಕೊಂಡು ಎಷ್ಟೇ ಜೋರಾಗಿ ಓಡಿದರೂ ಸಹ ನಾವು ಕತ್ತಲೆಯನ್ನು ನೋಡಲಾರೆವು ಜ್ಞಾನ ಕೈಯಲ್ಲಿರುವಾಗ ಆ ಜ್ಞಾನದ ಬಲದಿಂದ ಅಜ್ಞಾನವನ್ನು ಹುಡುಕಲಿಕ್ಕೆ ಸಾಧ್ಯ ಉಂಟ ಅಂತೇಳಿ ಇದ್ದಾರೆ ಇಲ್ಲಿ ಆದರೆ ನಾವು ಇನ್ನೊಂದು ಏನೋ ಹೇಳ್ಬೋದು ಕತ್ತಲೆ ಬೆಳಕಿದ್ದಲ್ಲಿ ಕತ್ತಲೆ ಇರೋದಿಲ್ಲ ಸೂರ್ಯನಿಗೆ ಕತ್ತಲೆಯನ್ನು ಹುಡುಕ್ಲಿಕ್ಕೆ ಸಾಧ್ಯ ಉಂಟಾ ಕತ್ತಲೆ ಇರಲಿದೆ ಅಂತೇಳಿ ನೋಡಲಿಕ್ಕೆ ಸಾಧ್ಯ ಇದೆ ಸೂರ್ಯನಿಗೆ ಸೂರ್ಯ ಬಂದ ಕೂಡಲೇ ಬೆಳೆದಿ ಬೆಳಕಾಯಿತು ಹಾಗಾಗಿ ಜ್ಞಾನವಿದ್ದಲ್ಲಿ ಅಜ್ಞಾನ ಇಲ್ಲ ಅಂಥೇಳಿ ಚಂದ್ರನ ಬೆಳಕಿನ ಮುಂದೆ ಕತ್ತಲೆಯು ಓಡಿ ಹೋಗ್ತದೆ ಒಮ್ಮೆ ಒಬ್ಬ ಮೂರ್ಖ ತಲೆಯ ಮೇಲೆ ಬೆಳಗ್ತಾಯಿರ್ತಕ್ಕಂಥ ದೀಪವನ್ನು ಹೊತ್ತುಕೊಂಡು ಇಡೀ ರಾತ್ರಿಯೆಲ್ಲ ಅಲೆದಂತೆ ಅದನ್ನು ಕತ್ತಲೆ ಇರುವ ಜಾಗದಲ್ಲಿ ಇಡುವ ಕೊನೆಗೂ ಸೋತನಂತೆ ಯಾಕಂದರೆ ದೀಪ ತೆಕೊಂಡು ಹೋದಲ್ಲೆಲ್ಲ ಕತ್ತಲೆ ಇರ್ತದ ಇಲ್ಲ ನಾವು ಅಜ್ಞಾನವನ್ನು ತಿಳಿಯಲು ಅಥವಾ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಪಟ್ಟಂತೆಯೇ ಅದು ದೂರ ದೂರ ಹೋಗ್ತದೆ ಯಾಕಂದರೆ ಜ್ಞಾನದ ಪ್ರಕಾಶ ಅಲ್ಲಿ ಆವರಿಸ್ತದೆ ನಾವು ನಿಜವಾದ ಜ್ಞಾನವೊಂದಲ್ಲಿ ತಲುಪುವವರೆಗೂ ಅದು ಹೀಗೆ ಆಮೇಲೆ ಅಜ್ಞಾನ ಇರುವುದಿಲ್ಲ ಹ್ಞೂ ಹಾಗೆ ಅಜ್ಞಾನವನ್ನು ತಿಳಿಯುವ ಬದಲು ಜ್ಞಾನವನ್ನು ತಿಳಿಯುವ ಅಂತೇಳಿ ಹೇಳ್ತಾರೆ ಇಲ್ಲಿ ಆದಿಶಂಕರಾಚಾರ್ಯ ಶ್ಲೋಕವನ್ನು ಚಿನ್ಮಯಾನಂದರು ಸ್ವಾಮಿ ಚಿನ್ಮಯಾನಂದ ಈ ರೀತಿ ಅದನ್ನು ಚೃತವಾಗಿ ವಿವರಣೆ ಕೊಡ್ತಾರೆ ಇನ್ನು ಮುಂದಿನ ಹದಿನೈದನೇ ಶ್ಲೋಕವನ್ನು ನಾಳೆ ದಿವಸ ನೋಡುವ ಆತ್ಮಬೋಧ ಹರಿ ರಾಮ ಶಂಕರ ಅರ್ಪಿತ ಮಸ್ತು ಓಂ ತತ್ಸತ್ತು